ಹರಿಕತಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆ ಕೇಳುವುದು ಹಿಂದಿನ ಪದ್ಯದಲ್ಲಿ ಬ್ರಹ್ಮಾಂಡದಂತೆಯೇ ಇರುವ ಪಿಂಡಾಂಡದಲ್ಲಿರ್ತಕ್ಕಂಥ ಜೀವನಿಗೆ ಹಸಿವು ತೃಷೆ ಅಂದರೆ ಜರ ಮರಣ ಎಲ್ಲ ವಿಕಾರಗಳು ಕೂಡ ಇದೆ ಅದೇ ಬ್ರಹ್ಮಾಂಡದಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಯಾವ ದೋಷಗಳೂ ಇಲ್ಲ ದೋಷ ದೂರ ಗುಣಪರಿಪೂರ್ಣ ಮುಕ್ತರಿಗೆ ಹಸಿವು ತೃಷ ಇತ್ಯಾದಿ ಎಲ್ಲ ಇದ್ದರೂ ಕೂಡ ಅವರ ಅಧೀನದಲ್ಲಿರುತ್ತೆ ಅದರಿಂದ ಅದು ದೋಷ ಅಂತ ಕರೆಸ್ಕೊಳ್ಳಲ್ಲ ಅಂದಮೇಲೆ ಆ ಮುಕ್ತರಿಗೂ ಪರಮಾತ್ಮನಲ್ಲಿ ಈ ದೋಷಗಳು ಸರ್ವತ್ತ ಇಲ್ಲ ಇಂತಹ ಪರಮಾತ್ಮ ನಿಶ್ಚಲ ನಿರಾಮಯ ನಿರ್ವಿಕಾರ ಇಷ್ಟೆಲ್ಲ ಹೇಳಿ ಈಗ ಹೇಳ್ತಾರೆ ಈ ಪದ್ಯದಲ್ಲಿ ಜೀವನಿಗೆ ತನ್ನ ಶರೀರದ ಪಂಚಕೋಶಗಳ ಸಪ್ತಧಾತುಗಳ ಮೇಲೆ ಕಿಂಚಿತ್ತೂ ಸ್ವಾತಂತ್ರ್ಯ ಇಲ್ಲ ಉಸಿರಾಡೋದರಿಂದ ಹಿಡಿದು ಹರಿವಾಯುಗಳ ಆ ಕಾರ್ಯವನ್ನು ಕೂಡ ಮಾಡುವಂಥದ್ದು ಅಂತ ಇಲ್ಲಿ ತಿಳಿಸ್ತಾರೆ ಬ್ರಹ್ಮಾಂಡದಲ್ಲಿ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನೇ ಹಂಸ ಜೀವರಿಗಾಗಿ ಅವರ ನಾಲ್ಕು ಶರೀರಗಳಲ್ಲಿ ಶ್ವಾಸೋಚ್ವಾಸ ಕಾರ್ಯವನ್ನು ನಡೆಸ್ತಾರೆ ವಾಯುದೇವರು ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮ ಅಂತ ಇಲ್ಲಿ ತಿಳಿಸ್ತಾರೆ ನಾಲ್ಕು ಶರೀರಗಳಲ್ಲಿ ಪಂಚಕೋಶಗಳಲ್ಲಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಮತ್ತು ಆನಂದಮಯ ಅಲ್ಲಿ ವಾಯುದೇವರ ನಿಯಾಮಕತ್ವ ಯಾವ ರೀತಿಯಾಗಿ ಅಂತ ತಿಳಿಸ್ತಾರೆ ಈ ಶರೀರ ಚತುಷ್ಟಯಗಳಳು ಕೋಶಧಾತುಕ ಭಾರತೀಪತಿ ಪ್ರಾಣೇಶ ಇಪ್ಪತ್ತೊಂದು ಸಾವಿರದ ಶ್ವಾಸ ರೂಪಕ ಹಂಸ ಭಾಸ್ಕರ ಭೇಷರೊಳಗಿ ದವರ ಕೈ ಪಿಡಿದು ಈ ಸರೋಜ ಭವಾಂಡದಳು ಸರ್ವತ್ರ ತುಂಬಿಹನು ಈ ಶರೀರ ಚತುಷ್ಟಯಗಳು ಸ್ವರೂಪದೇಹ ಲಿಂಗದೇಹ ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ ಅಂತ ನಾಲ್ಕು ಶರೀರಗಳು ಆ ನಾಲ್ಕು ಶರೀರಗಳಲ್ಲಿ ವಾಯುದೇವರ ವ್ಯಾಪ್ತತ್ವ ಸ್ವರೂಪದೇಹದಲ್ಲಿ ಮಾತರಿಶ್ವಾನ ಹೆಸರಿನಿಂದ ಲಿಂಗದೇಹದಲ್ಲಿ ಸೂತ್ರನಾಮಕ ಅನಿರುದ್ಧ ದೇಹದಲ್ಲಿ ಪವಮಾನ ಸ್ಥೂಲ ದೇಹದಲ್ಲಿ ಮುಖ್ಯ ಪ್ರಾಣ ಅಂತ ಈ ನಾಲ್ಕು ದೇಹಗಳಲ್ಲಿ ವ್ಯಾಪ್ತಿ ಹಂಸ ಮಂತ್ರ ಜಪವನ್ನು ಮಾಡತಕ್ಕಂಥವ್ರು ವಾಯುದೇವರು ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮನೂ ಹಂಸ ನಾಮಕನಾಗಿದ್ದು ಈ ಶ್ವಾಸೋಚ್ಛ್ವಾಸ ಕಾರ್ಯವನ್ನು ಮಾಡ್ತಾನೆ ಮಾಡಿ ಮಾಡಿಸಿ ಹಂಸಾ ಶಬ್ದಕ್ಕೆ ಅರ್ಥ ಏನು ಅಂದರೆ ಸರ್ವಂ ಹಂತಿ ಇತಿ ಹಂಸ ಸಕಲ ದುಃಖಗಳನ್ನು ನಾಶ ಮಾಡೋದರಿಂದ ಪರಮಾತ್ಮನಿಗೆ ಹಂಸ ಅಂತ ಹೆಸರು ಪರಮಾತ್ಮನ ನಂತರದಲ್ಲಿ ವಾಯುದೇವರು ಸರ್ವ ಸಬ್ ಹಂಸ ಅನ್ನೋ ಹೆಸರು ಅವರಿಗೂ ಇದೆ ಹಂಸ ಮಂತ್ರ ಜಪ ಮಾಡ್ತಕ್ಕಂಥ ವಾಯುದೇವರು ಮತ್ತು ಪರಮಾತ್ಮ ಹಂಸರೂಪದಿಂದನೇ ಇರ್ತಾರೆ ಶರೀರದಲ್ಲಿ ಹಂಸರೂಪೋ ಹಿತೌ ದೇವೋ ಶ್ವಾಸೋಚ್ಛಾಸ ಪ್ರವರ್ತಕವೋ ಅಂತ ಉಪನಿಷತ್ತು ಹೇಳ್ತಾರೆ ಹಂಸರೂಪದಿಂದನೇ ಇದ್ದು ಶ್ವಾಸೋಚ್ವಾಸ ಕಾರ್ಯವನ್ನು ಮಾಡ್ತಾರೆ ವಾಯುದೇವರು ಪ್ರತಿನಿತ್ಯ ಇಪ್ಪತ್ತೊಂದು ಸಾವಿರದ ನಾಲ್ಕು ಶರೀರಗಳಲ್ಲಿ ಅಂದರೆ ಇಂಟು ನಾಲ್ಕು ಎಂಬತ್ತಾರು ಸಾವಿರದ ಪ್ರತಿನಿತ್ಯ ಮಾಡ್ತಾರೆ ಹಂಸ ಸೋಹಂ ಸ್ವಾಹ ಅಂತ ತ್ರಿವಿಧ ಜೀವರಲ್ಲೂ ಮಾಡ್ತಾರೆ ಸಾತ್ವಿಕ ರಾಜಸ ಮತ್ತು ತಾಮಸ ನಿತ್ಯದಲ್ಲಿ ಮಾಡ್ತಾರೆ ನಿತ್ಯದಲ್ಲಿ ಅಂದರೆ ಪ್ರಳಯ ಕಾಲದಲ್ಲೂ ಮಾಡ್ತಾರೆ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತಿಯ ಅವಸ್ಥೆ ಹೀಗೆಲ್ಲ ಅವಸ್ಥೆಗಳಲ್ಲೂ ಕೂಡ ವಾಯುದೇವರೇ ಈ ಶ್ವಾಸೋಚ್ಛ್ವಾಸ ಕಾರ್ಯವನ್ನು ಮಾಡುವವರು ಸಾತ್ವಿಕರಲ್ಲಿ ಹಂಸ ಸೋಹಂ ಅಲ್ಲಿ ಆ ಹಂಸ ಪರಮಾತ್ಮನ ಪ್ರತಿಬಿಂಬನೇ ನಾನು ಅಂತ ಈ ರೀತಿಯಾಗಿ ಮಣಿ ಮಾಡಿಸ್ತಾರೆ ಆದ್ದರಿಂದ ಅವರಿಗೆ ಮೋಕ್ಷಪ್ರಾಪ್ತಿ ಬಿಂಬ ಪ್ರತಿಬಿಂಬ ಭಾವದ ವಿಚಾರದಲ್ಲಿ ನಿಶ್ಚಯ ಜ್ಞಾನವನ್ನು ಅಲ್ಲಿ ತಿಳಿಸ್ಕೊಡ್ತಾರೆ ತಾಮಸರಲ್ಲಿ ಯೋ ಹಂಸ ಸೋ ಯಾರು ಹಂಸ ನಾಮಕ ಪರಮಾತ್ಮನೋ ಅವನೇ ನಾನು ಅಂತ ಈ ರೀತಿಯಾಗಿ ಅವರ ಉಪಾಸನೆಯನ್ನು ಮಾಡ್ತಾರೆ ಆದ್ದರಿಂದ ಅವರಿಗೆ ನರಕ ಅಂದನ್ ತಮಸ್ಸು ರಾಜಸರಲ್ಲಿ ಇದಮದೋ ಜ್ಞಾನ ಆದ್ದರಿಂದ ಜನನ ಮರಣರೂಪವಾಗಿರ್ತಕ್ಕಂಥ ನಿತ್ಯ ಸಂಸಾರ ಅನ್ನೋದು ರಾಜಸರಿಗೆ ಪ್ರಾಪ್ತಿಯಾಗುತ್ತೆ ಸ್ವಾಹ ಅನ್ನೋ ಶಬ್ದ ನಮಸ್ಕಾರ ಸೂಚಕ ಹೀಗೆ ತ್ರಿವಿಧ ಜೀವರಾಶಿಗಳಲ್ಲೂ ಅವರಿಗಿರ್ತಕ್ಕಂಥ ನಾಲ್ಕೂ ಶರೀರಗಳಲ್ಲೂ ಕೂಡ ವಾಯುದೇವರು ಈ ರೀತಿಯಾಗಿ ಶ್ವಾಸೋಚ್ಛಾಸ ಕಾರ್ಯವನ್ನು ಮಾಡ್ತಾರೆ ಸ್ವರೂಪ ಶರೀರ ಅನಾದಿಯಾಗಿರ್ತಕ್ಕಂಥದ್ದು ನಿತ್ಯವಾಗಿ ಇದೆ ಮೋಕ್ಷದಲ್ಲೂ ಅದಿರುತ್ತೆ ಅಂದಮೇಲೆ ಜೀವ ಬೇರೆ ಅಲ್ಲ ಅವನ ಸ್ವರೂಪ ಶರೀರ ಬೇರೆ ಅಲ್ಲ ಅದು ಅವನ ಸ್ವರೂಪಭೂತವಾಗಿ ಇರುವಂತದ್ದು. ಇನ್ನು ಲಿಂಗ ಶರೀರ ಅತ್ಯಂತ ಸೂಕ್ಷ್ಮವಾಗಿದೆ ಅನಾದಿಯಾಗಿದೆ ಸೂಕ್ಷ್ಮವಾಗಿರ್ತಕ್ಕಂಥ ಇಪ್ಪತ್ತ್ನಾಲ್ಕು ಜಡ ತತ್ವಗಳ ಸಮೂಹ ರೂಪವಾಗಿರೋದು ಲಿಂಗ ಶರೀರ ಅದು ತ್ರಿಗುಣಗಳಿಂದ ಇರ್ತಕ್ಕಂಥದ್ದು ಅದರಿಂದ ಸಂಸಾರದಲ್ಲಿ ಸುಖ ದುಃಖಗಳಿಗೆ ಕಾರಣೀಭೂತವಾಗಿರುವಂಥದ್ದು ಮೋಕ್ಷ ಸಂಪಾದನೆಗೆ ಅವಶ್ಯಕ ಮೋಕ್ಷಕ್ಕೆ ಪ್ರತಿಬಂಧಕ ಆದ್ದರಿಂದ ಬಿಡುಗಡೆ ಹೊಂದಬೇಕು ಆ ಸಂಸಾರದಿಂದ ಸಂಸಾರ ಅಂದರೆ ಲಿಂಗಶರೀರ ಅಂದರೆ ಆ ಲಿಂಗ ಶರೀರ ಸಾಧನೆಗೆ ಬೇಕು ಮೋಕ್ಷಕ್ಕೆ ಪ್ರತಿಬಂಧಕ ಆದ್ದರಿಂದ ಸಾಧನೆಯನ್ನು ಮಾಡಲೇಬೇಕು ಆಮೇಲೆ ಸಾಧನೆಯ ಮೂಲಕರೇ ಅದನ್ನು ಕಳ್ಕೋಬೇಕು ಆ ಲಿಂಗ ಶರೀರ ಅನ್ನೋದು ಅನಾದಿ ಆಗಿದ್ರೂ ಕೂಡ ಅನಿತ್ಯವಾದದ್ದು ನಿತ್ಯ ಅಲ್ಲ ಇನ್ನು ಅನಿರುದ್ಧ ಶರೀರ ಕಲ್ಪದ ಆದಿಯಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ಜೀವರಿಗೆ ನೀಡ್ತಕ್ಕಂಥ ಸೂಕ್ಷ್ಮ ಶರೀರನೇ ಅನಿರುದ್ಧ ಶರೀರ ಕಲ್ಪ ಪ್ರಳೆಯಾದಾಗ ಅದು ನಾಶ ಆಗತ್ತೆ ಅಸೃಜಾವಸ್ಥೆಯಲ್ಲಿರ್ತಕ್ಕಂಥ ಜೀವರಿಗೂ ಅನಿರುದ್ಧ ಶರೀರ ಅನ್ನೋದಿರುತ್ತೆ ಸೂಕ್ಷ್ಮವಾಗಿರ್ತಕ್ಕಂಥ ಈ ಶರೀರದಲ್ಲೇ ಅನಾದಿ ಕಾಲದಿಂದ ಜೀವರು ಸೂಕ್ಷ್ಮವಾಗಿರ್ತಕ್ಕಂಥ ಕರ್ಮಗಳನ್ನು ಆಚರಣೆ ಮಾಡ್ತಾ ಇರ್ತಾರೆ ಅದರ ಪರಿಪಾಕವೇ ಅವರ ಸೃಷ್ಟಿ ಅವಸ್ಥೆ ಆದ್ದರಿಂದ ಈ ಕರ್ಮ ನಿಮಿತ್ತ ಅನಾದಿ ಕರ್ಮಗಳು ಮತ್ತು ಜೀವರ ಸ್ವರೂಪಯೋಗ್ಯತೆಯಂತೆ ಜೀವ ಸೃಷ್ಟಿಗೆ ಬರ್ತಾನೆ ಆ ನಂತರದಲ್ಲಿ ಸೃಷ್ಟಿಗೆ ಬಂದು ಸ್ಥೂಲ ಶರೀರದ ಸಂಪರ್ಕ ಆದಮೇಲೆ ಅವನು ಸ್ಥೂಲ ಕರ್ಮಗಳನ್ನು ಬಾಹ್ಯ ಕರ್ಮಗಳನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಶರೀರ ಮಾತ್ರ ಕಲುಕರ್ಮ ಸಾಧನಂ ಅಂಥೇಳಿ ಈ ಸ್ಥೂಲ ಶರೀರಗಳ ಕರ್ಮಾಚರಣೆಯಿಂದನೇ ಆ ಜೀವನ ಯೋಗ್ಯತೆಯಂತೆ ಅವನಿಗೆ ಸ್ವರ್ಗವೋ ಮೋಕ್ಷವೋ ನರಕಾದಿ ಲೋಕಗಳ ಪ್ರಾಪ್ತಿನೋ ಅಥವಾ ಜನನ ಮರಣ ರೂಪವಾಗಿರ್ತಕ್ಕಂಥ ನಿತ್ಯ ಸಂಸಾರವೋ ಅನ್ನೋದು ತೀರ್ಮಾನ ಆಗೋದು ಆದ್ದರಿಂದ ಅದನ್ನು ಸಾಧನ ಶರೀರ ಅಂತ ಸ್ಥೂಲ ಶರೀರವನ್ನು ಹೇಳೋದು ಸಾಧನೆಗಳಲ್ಲಿ ಅತೀ ಮುಖ್ಯವಾಗಿರ್ತಕ್ಕಂಥದ್ದು ಜೀವಂತಿಕೆಯ ಪ್ರಮುಖ ಲಕ್ಷಣ ಅಂತಾದರೆ ಉಸಿರಾಟ ಅದನ್ನೇ ಶ್ವಾಸ ಜಪ ಹಂಸ ಮಂತ್ರ ಜಪ ಇತ್ಯಾದಿ ಎಲ್ಲ ಹೇಳೋದು ಅದು ಕೇವಲ ಸ್ತೂಲ ಶರೀರದಲ್ಲೇ ಮಾತ್ರ ಅಂತಲ್ಲ ನಾಲ್ಕೂ ಶರೀರಗಳಲ್ಲಿ ನಡೆಯತ್ತೆ ಹರಿಕತ ಸಂಸಾರದಲ್ಲೇ ಮುಂದೆ ಸಂಧಿಗಳಲ್ಲಿ ಹೇಳ್ತಾರೆ ನಡಿ ಪ್ರಕರಣ ಇತ್ಯಾದಿ ಈರೆರಡು ದೇಹಗಳೊಳಿದ್ದು ಸಮೀರ ಶ್ವಾಸ ಜಪ ನಾನೂರಧಿಕವಾಗಿಪ್ಪ ಎಂಬತ್ತಾರು ಸಹಸ್ರ ತನು ದಿವಸ ಮೂರು ವಿಧ ಜೀವರೊಳಗಿದ್ದು ಖರಾರಿ ಕರುಣ ಬಲವಿದೆತುಂಟು ಪವನರಾಯನಳು ನಾಲ್ಕು ಶರೀರದಲ್ಲಿ ಇಪ್ಪತ್ತೊಂದು ಸಾವಿರದ ಆರ್ನೂರು ಇಂಟು ನಾಲ್ಕರಂತೆ ಎಂಬತ್ತಾರು ಸಾವಿರದ ನಾನ್ನೂರು ಜಪ ಆಗುತ್ತೆ ಇದನ್ನು ಪ್ರತಿನಿತ್ಯ ಮಾಡ್ತಕ್ಕಂಥವ್ರು ವಾಯುದೇವರು ನಮ್ಮ ನಾಲ್ಕು ಶರೀರಗಳಲ್ಲಿ ನಾಲ್ಕು ನಾಮಗಳಿಂದ ಕರೆಸ್ಕೊಂಡು ತ್ರಿವಿಧ ಜೀವರಲ್ಲೂ ಮಾಡ್ತಾರೆ ಅಂದಮೇಲೆ ಆ ಭಗವಂತನ ಕಾರುಣ್ಯ ವಾಯುದೇವರ ಮೇಲೆ ಎಷ್ಟಿದೆ ಇಂಥ ಅದ್ಭುತವಾಗಿರ್ತಕ್ಕಂಥ ಸಂಕ್ರಂದನಾದ್ಯರಿ ಗುಂಟೆ ನೋಡಲು ಸರ್ವಕಾಲದಲ್ಲಿ ಇಷ್ಟ ಶ್ವಾಸಸಂಧಿಯಲ್ಲಿ ಹೇಳ್ತಾರೆ ಹಾಗೆ ಬೇರೆ ಇಂದ್ರಾದಿ ಯಾವ ದೇವತೆಗಳಿಗೂ ಇಲ್ಲದೆ ಇರತಕ್ಕಂಥ ಈ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸೇವಾ ಭಾಗ್ಯ ಭಗವಂತನ ಅನುಗ್ರಹದಿಂದ ವಾಯುದೇವರಿಗೆ ಸಿಕ್ಕಿರೋವಂಥದ್ದು ಇಂತಹ ಸಾಧನ ಶರೀರ ಅನ್ನಿಸಿರಂಥ ಸ್ಥೂಲ ಶರೀರ ಇದರೊಳಗೆ ಇಪ್ಪತ್ತೊಂದು ಸಾವಿರದ ಆರುನೂರು ಅದೇ ವಾಯುದೇವರು ಗ ಗ ಅಂದರೆ ವ್ಯಾಪ್ತಿ ಅಂತ ಕೋಶ ಅಂದರೆ ಪಂಚಕೋಶಗಳಲ್ಲಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಮತ್ತು ಆನಂದಮಯ ಕೋಶದಲ್ಲೂ ವ್ಯಾಪ್ತರಾಗಿರ್ತಾರೆ ಆ ಪಂಚಕೋಶಗಳಲ್ಲಿ ಅನ್ನಮಯಾದಿ ನಾಮಗಳಿಂದ ಅನಿರುದ್ಧಾದಿ ಪಂಚರೂಪಗಳಿಂದ ಭಗವಂತ ನೆಲೆಸಿರ್ತಾನೆ ತ್ವಕ್ ಚರ್ಮ ಮಾಂಸ ರಕ್ತ ಮೇಧ ಮಜ್ಜ ಅಸ್ಥಿ ಸಪ್ತಧಾತುಗಳು ಅಲ್ಲಿ ವಾಸುದೇವರೂಪಿ ಪರಮಾತ್ಮ ಇದ್ದು ಇಪ್ಪತ್ತೊಂದು ರೂಪಗಳಿಂದ ಇದ್ದು ಏಕವಿಂಶ ಅಂತ ಕರಸ್ಕೊತಾನೆ. ಹೀಗೆ ಪರಮಾತ್ಮ ಕೋಶ ಧಾತುಗ ಅಂದರೆ ಕೋಶ ಗ ಕೋಶದಲ್ಲೂ ಇದ್ದಾನೆ ಧಾತುಗ ಅಂದರೆ ಧಾತುವಿನಲ್ಲೂ ಇದ್ದಾನೆ ಹೇಗಿರ್ತಾನೆ ಅಂದರೆ ಭಾರತೀಪತಿ ಪ್ರಾಣೇಶನ ಅಂತರ್ಯಾಮಿಯಾಗಿ ಇರ್ತಾನೆ ಭಾರತೀ ವಾಯುದೇವರು ಇಬ್ರು ಕೂಡ ಹಂಸಮಂತದ ಉಪಾಸನೆ ಶ್ವಾಸ ಜಪ ಎಲ್ಲವನ್ನು ಕೂಡ ಅಲ್ಲಿ ಮಾಡತಾರೆ ಎಲ್ಲವೂ ಮುಖ್ಯ ಪ್ರಾಣನ ಅಧೀಶ್ ಅಧಿಷ್ಠಾನದಲ್ಲೇ ನಡೆಯೋದ್ರಿಂದ ವಾಯುದೇವರ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ಮುಂದಿನ ಪದ್ಯಗಳಲ್ಲಿ ತಿಳಿಸ್ತಾರೆ ಭಾರತೀಶ ನುಳಿಪ್ಪ ಹಾಗೆ ಇದ್ದು ವಾಯುದೇವರು ಮತ್ತು ಪರಮಾತ್ಮ ಮಾಡಿ ಮಾಡಿಸೋದ್ರಿಂದ ಜೀವರಿಗೆ ಈ ಶ್ವಾಸ ಅಥವಾ ಉಸಿರಾಟದ ಶ್ವಾಸ ಉಚ್ಛ್ವಾಸ ನಿಚ್ಛವಾಸ ಅಂತ ಏನು ಅದು ನಡೀತಾ ಇರೋದು ಆದ್ದರಿಂದ ನಮ್ಮ ದೇಹದಲ್ಲೇ ಸ್ಥೂಲ ದೇಹದಲ್ಲಿ ಭಗವಂತ ಬ್ರಹ್ಮದೇವರು ವಾಯುದೇವರು ಮೂರೂರು ಜನನು ಮೂರು ಹಂಸರೂಪದಿಂದ ಇದ್ದು ನಿಯಾಮಕರಾಗಿ ಇರ್ತಾರೆ ನಮ್ಮ ದೇಹದಲ್ಲಿ ಹೇಗಿರ್ತಾರೋ ಅದೇ ರೀತಿಯಾಗಿ ಭಾಸ್ಕರ ಭೇಷರೊಳಗಿದ್ದವರ ಕೈ ಪಿಡಿದು ಭಾಸ್ಕರ ಅಂದರೆ ಸೂರ್ಯ ಭಾ ಅಂದರೆ ನಕ್ಷತ್ರಗಳು ನಕ್ಷತ್ರಗಳಿಗೆ ಈಶಾ ಒಡೆಯ ಯಾರು ಭೇಷ ಅಂದರೆ ಚಂದ್ರ ಅವರೊಳಗಿದ್ದು ಕೈ ಪಿಡಿದು ಮೂವಿನ ಎರಡು ಹೊರಳೆಗಳೇನಿದೆ ಅಲ್ಲಿ ಇಡಾ ಮತ್ತೆ ಪಿಂಗಳ ನಾಡಿಗಳು ಕೊನೆಗಳಂಥದ್ದು ಅಲ್ಲಿ ಚೊ ಚಂದ್ರ ಮತ್ತು ಸೂರ್ಯರು ಈ ಶ್ವಾಸ ಕಾರ್ಯವನ್ನು ನಡೆಸ್ತಾರೆ ಭಾಸ್ಕರ ಅಂದರೆ ಸೂರ್ಯ ಭೇಷ ಅಂದರೆ ಚಂದ್ರ ಸ್ವರೂಪ ಶರೀರವೂ ಸೇರಿದಂಗೆ ನಾಲ್ಕು ಶರೀರಗಳಲ್ಲಿ ಇಡಾ ಪಿಂಗಳ ನಾಡಿಗಳಲ್ಲಿ ಚಂದ್ರ ಮತ್ತು ಸೂರ್ಯರ ಸಂಚಾರ ಅನ್ನೋದಿದೆ ಆ ನಾಡಿಗಳ ಅಭಿಮಾನಿಗಳವರು ಇಡ ನಾಡಿ ಪಿಂಗಳ ನಾಡಿಗಳು ಅಂತ ಏನು ಕರಿತೀವಿ ಅಲ್ಲಿ ಸೂರ್ಯಶ್ ದಕ್ಷಿಣ ಶ್ವಾಸೆ ಸೋಮ ಉದಾಹೃತ ಅಂತ ವಿಷ್ಣು ಪ್ರಾಣದ ವಚನವನ್ನು ಹೇಳ್ತಾರೆ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಪುಷ್ಕರ ತನಕ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಇರ್ತಾರೆ ಜೀವರ ನಾಲ್ಕೂ ಶರೀರಗಳಲ್ಲಿ ಹಾಲು ನೀರು ಬೆರೆತು ಒಂದಾಗಿ ಇದ್ರೆ ಹೇಗೋ ಆ ರೀತಿಯಾಗಿ ಹೊಂದಿಕೊಂಡು ಈ ಶ್ವಾಸೋಚ್ಛಾಸ ಕಾರ್ಯವು ಕೂಡ ನಾಲ್ಕೂ ಶರೀರಗಳಲ್ಲಿ ನಡೆಯುತ್ತೆ ಭಗವಂತ ಮೇಲಿನ ಎರಡು ಕೈಗಳಲ್ಲಿ ಚಂದ್ರ ಸೂರ್ಯರನ್ನು ಕೆಳಗಿನ ಎರಡು ಕೈಗಳಲ್ಲಿ ಶಂಖ ಚಕ್ರಗಳನ್ನು ಹಿಡ್ಕೊಂಡು ಚಂದ್ರಮಂಡಲದಲ್ಲಿ ರಮಾಸಹಿತನಾಗಿ ಭಗವಂತ ನೆಲೆಸಿದ್ದಾನೆ ಈ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕು ಸೂರ್ಯಚಂದ್ರರೊಳಗೂ ನಿಯಾಮಕನಾಗಿತ್ತು ಅವರ ಕೈ ಹಿಡಿದು ಹಗಲು ರಾತ್ರಿ ಆಗು ಹಂಗೆ ನಿಯಮನ ಮಾಡ್ತಕ್ಕಂಥವನು ಜೀವರ ಆಯುರ್ಮಾನವನ್ನು ನಿಯಮನ ಮಾಡ್ತಕ್ಕಂಥವನು ಭಗವಂತನೇ ಅವರನ್ನು ಪ್ರೇರಣೆ ಮಾಡ್ತಕ್ಕಂಥವನು ಭಗವಂತನೇ ಹೀಗಿದ್ದು ಸರೋಜ ಭವಾಂಡದಳು ಸರ್ವತ್ರ ತುಂಬಿಯನು ಇಂತಹ ಬೃಹತ್ ಬ್ರಹ್ಮಾಂಡದಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ ಈ ಶ್ವಾಸೋಚ್ಛ್ವಾಸಕ್ರಿಯೆ ಜೀವರಿಗೆ ಬದುಕು ಅಥವಾ ಅಸ್ತಿತ್ವವನ್ನು ತಂದುಕೊಟ್ಟಿರೋದು ಜೀವರಿಗೆ ಪ್ರಾಣಾಧಾರಕವಾಗಿರುವಂತಹ ಕ್ರಿಯೆ ಅದಕ್ಕೆ ಶ್ರೀಪಾದರಾಜನು ಮಧ್ವನಾಮದಲ್ಲಿ ಹೇಳ್ತಾರೆ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳ್ವರು ಬುಧಜನ ಯಾವಾಗ ಮುಖ್ಯ ಪ್ರಾಣ ದೇವರು ಆ ಜೀವನನ್ನು ತಮ್ಮ ಭುಜಗಳ ಮೇಲೆ ಕೂಡಿಸ್ಕೊಂಡು ಆ ದೇಹವನ್ನು ಬಿಟ್ಟು ಹೊರಟು ಹೊರಡ್ತಾರೋ ಆಗ ಅರಿತು ಪೆಣಮೆಂದು ಅಂದರೆ ಸಾಮಾನ್ಯರಿಗೂ ಅದು ಶವ ಈಗ ಜೀವ ಇಲ್ಲ ಅಂತ ಗೊತ್ತಾಗತ್ತೆ ಅಂದರೆ ಬುಧಜನ ಅಂತ ಹೇಳಿದರೆ ಇದು ವಾಯುದೇವರ ವ್ಯಾಪಾರ ಜೀವನ ಅಸ್ತಿತ್ವ ಅನ್ನೋದು ವಾಯುದೇವರ ವ್ಯಾಪಾರ ಎಲ್ಲಿ ತನಕ ವಾಯುದೇವರು ಇರ್ತಾರೋ ಅಲ್ಲಿ ಆ ಶರೀರದಲ್ಲಿ ಜೀವ ವಾಸ ಆಗಿರ್ತಾನೆ ಯಾವಾಗ ವಾಯುದೇವರು ಹೊರಡ್ತಾರೋ ವಾಯುದೇವರ ಜೀವನನ್ನು ಮತ್ತು ಪರಮಾತ್ಮನನ್ನು ಕರ್ಕೊಂಡು ಹೊರಡ್ತಾರೆ ಆದ್ದರಿಂದ ಅದನ್ನು ಪರಮಾತ್ಭುತವಾಗಿರ್ತಕ್ಕಂಥ ವಾಯುದೇವರ ವ್ಯಾಪಾರ ಅದು ಬದುಕಿನ ಜೀವಂತಿಕೆಯ ಪ್ರಮುಖ ಲಕ್ಷಣ ಅಂದರೆ ಉಸಿರಾಟ ಅದು ವಾಯುದೇವರಿಂದಲೇ ನಡೆಯುವಂಥದ್ದು ಅನ್ನೋದನ್ನು ಅಲ್ಲಿ ತಿಳಿಸ್ತಾರೆ ಈ ಉಸಿರಾಟದ ಪ್ರಕ್ರಿಯೆ ಮೂರು ಹಂತದಲ್ಲೇ ನಡೆಯುತ್ತೆ ಪೂರಕ ಕುಂಭಕ ಮತ್ತು ರೇಚಕ ಅಂತ ಪೂರಕ ಅಂದರೆ ಹೊರಗಿನ ಶುದ್ಧ ಗಾಳಿಯನ್ನು ನಾಸಿಕದ ಮೂಲಕ ಒಳಗೆ ತಗೊಳ್ಳೋದು ಇದಕ್ಕೆ ಪೂರಕ ಕುಂಭಕ ಅಂದರೆ ಒಳಗೆ ಸೇರಿರ್ತಕ್ಕಂಥ ಗಾಳಿಯನ್ನು ಶ್ವಾಸಕೋಶದ ಸೂಕ್ಷ್ಮಕೋಶಗಳಲ್ಲಿ ಅದು ನುಗ್ಗಿ ರಕ್ತವನ್ನೆಲ್ಲ ಪರಿಶುದ್ಧಿ ಮಾಡಿ ನೈರ್ಮಲ್ಯೀಕರಣ ಮಾಡುವಂಥದ್ದು ಆಗ ಶ್ವಾಸದ ವಿರಾಮ ಕಾಲ ಅದಕ್ಕೆ ಕುಂಭಕ ಅಂತ ರೇಚಕ ಅಂದರೆ ಮಲಿನಗಾಳಿ ಮತ್ತು ನಾಸಿಕ ದ್ವಾರದ ಮೂಲಕ ಹೊರಗೆ ಬರುವಂಥದ್ದು ಇದು ನಿಶ್ವಾಸ ಕ್ರಿಯೆ ಇದಕ್ಕೆ ರೇಚಕ ಅಂತ ಹೆಸರು ಈ ಪೂರಕ ಕುಂಭಕ ರೇಚಕ ಅಂತ ಏನು ಮೂರು ಕ್ರಿಯೆ ನಡೀತಾ ಇದೆ ಒಂದು ಸಲ ಈ ಮೂರು ಕ್ರಿಯೆಗಳಾದರೆ ಒಂದು ಆವರ್ತನ ಅಂತ ಕರೆಯೋದು ಲೆಕ್ಕಾಚಾರದಲ್ಲಿ ಹೇಳೋದಾದರೆ ಒಂದು ಗಣನೆಯ ಪ್ರಕಾರ ಒಂದು ಆವರ್ತನ ನಡೆಯೋಕ್ಕೆ ಬೇಕಾಗಿರ್ತಕ್ಕಂಥ ಕಾಲದ ಅವಧಿ ನಾಲ್ಕು ಸೆಕೆಂಡುಗಳು ಅಂದ್ರೆ ಒಂದು ನಿಮಿಷಕ್ಕೆ ಅರುವತ್ತು ಸೆಕೆಂಡುಗಳು ಒಂದು ಸಲ ಪೂರಕ ಕುಂಭಕಾರೇ ಚಕಾಂತಿ ಆವರ್ತನ ನಡೀಬೇಕು ಅಂದರೆ ನಾಲ್ಕು ಸೆಕೆಂಡುಗಳು ಅಲ್ಲಿಯೇ ಒಂದು ನಿಮಿಷಕ್ಕೆ ಹದಿನೈದು ಬಾರಿ ಈ ರೀತಿಯಾಗಿ ಆಗ್ತಾಯಿದೆ ಅಲ್ಲಿಗೆ ಒಂದು ತಾಸಿಗೆ ಅರವತ್ತು ನಿಮಿಷಗಳು ಆದ್ದರಿಂದ ಅರುವತ್ತು ಇಂಟು ಆದರೆ ಒಂದು ದಿವಸಕ್ಕೆ ಇಪ್ಪತ್ನಾಲ್ಕು ತಾಸು ಅಲ್ಲಿಗೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಅಂತ ಲೆಕ್ಕಾಚಾರ ಅರವತ್ತು ಇಂಟು ಹದಿನೈದು ಆದಾಗ ಮತ್ತದನ್ನ ಗುಣಿಸ್ಬೇಕು ಆರ್ನೂರಿಂದ ಇಪ್ಪತ್ನಾಲ್ಕನ್ನು ಗುಡಿಸಿದ್ರೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಅಂತ ಲೆಕ್ಕಾಚಾರ ಹೀಗೆ ಪ್ರತಿನಿತ್ಯ ಇಪ್ಪತ್ತೊಂದು ಸಾವಿರದ ಆರ್ನೂರು ಶ್ವಾಸೋಚ್ವಾಸ ವಾಯುದೇವರ ಮುಖಾಂತರ ಜೀವನಲ್ಲೇ ನಡೀತಾ ಇದೆ ಅದನ್ನೇ ಹಂಸ ಮಂತ್ರ ಜಪಾನ ಅನುಸಂಧಾನದಿಂದ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಜೀವನು ಒಂದು ಕನಿಷ್ಠ ಪಕ್ಷ ಒಂದು ಹತ್ತಾದರೂ ಜಪವನ್ನು ಮಾಡಿ ಸಮರ್ಪಣೆ ಮಾಡಬೇಕು ಅಂತ ಶಾಸ್ತ್ರದ ಆದೇಶ ಪೂರ್ವೇದ್ಯು ಪ್ರಾತಃ ಸೂರ್ಯೋದಯ ಆರಭ್ಯ ಅಧ್ಯ ಸೂರ್ಯೋದಯ ಪರ್ಯಂತ ಮದ್ದೇಹ ಸ್ಥಿತ ಅಂದರೆ ದೇಹದಲ್ಲಿ ಇರ್ತಕ್ಕಂಥ ಮುಖ್ಯ ಪ್ರಾಣ ಕೃತೆಯನ್ನು ಮಾಡಲ್ಪಟ್ಟ ಮುಖ್ಯ ಪ್ರಾಣ ಪ್ರೇರಿತೆಯನ್ನು ಅವರ ಪ್ರೇರಣೆಯಿಂದ ಮಯಾ ಕೃತಿಯನ್ನು ಚ ನನ್ನಿಂದ ಮಾಡಿಸಲ್ಪಟ್ಟ ಷಡ್ ಶತಾಧಿಕತಿ ಸಹಸ್ರ ಸಂಖ್ಯಾಕ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸರೂಪ ಷಡಕ್ಷರ ಹಂಸ ಮಹಾಮಂತ್ರ ಜಪೇನ ಈ ಹಂಸಮಂತ್ರ ಜಪದಿಂದ ಭಗವಾನ್ ಮುಖ್ಯ ಪ್ರಾಣಾಂತರ್ಗತ ಹಂಸರೂಪೀ ಶ್ರೀಲಕ್ಷ್ಮೀನಾರಾಯಣ ಪ್ರಿಯತ ಪ್ರಿಯತೋ ವರದೋತೋ ಅಂತ ಈ ರೀತಿಯಾಗಿ ಪ್ರತಿನಿತ್ಯ ಇದನ್ನು ಅರ್ಪಣೆಯನ್ನು ಮಾಡಬೇಕು ಹಿಂದ ಹಿಂದಿನ ಸೂರ್ಯೋದಯ ಆರಂಭದಿಂದ ಪ್ರಾರಂಭ ಮಾಡಿ ಸೂರ್ಯೋದಯ ಸೂರ್ಯಾಸ್ತ ಪರ್ಯಂತ ಸೂರ್ಯಾಸ್ತ ಆಗೋ ತನಕ ಎಷ್ಟು ಜಪ ಆಗಿದೆ ಅನ್ನೋದ್ರೂ ಒಂದು ದಿನಕ್ಕೆ ಅಂದರೆ ಇಪ್ಪತ್ನಾಲ್ಕು ತಾಸಿಗೆ ಇಪ್ಪತ್ತೊಂದು ಜಪ ಇದು ವಾಯುದೇವರು ಮಾಡಿದ್ದಾರೆ ನನ್ನಿಂದನೂ ಪ್ರೇರಣೆ ಮಾಡಿ ಮಾಡಿಸಿದ್ದಾರೆ ಅಂಥೇಳಿ ಅದನ್ನು ಭಗವಂತನಲ್ಲಿ ಅರ್ಪಣೆ ಮಾಡಬೇಕು ನಾವು ನಿತ್ಯ ಉಸಿರಾಟದ ಕ್ರಿಯೆಯನ್ನೇ ಜಪ ಅನ್ನುವಂತಹ ಮೆರುಗನ್ನು ಕೊಟ್ಟು ಅದನ್ನೇ ಒಂದು ವಿಶೇಷವಾಗಿರ್ತಕ್ಕಂಥ ಜಪಯಜ್ಞ ಅಂತ ಮಾಡಿಸ್ದವನು ಪರಮಾತ್ಮ ಅಂತ ಜಪ ಅನ್ನೋ ಶಬ್ದ ಅರ್ಥ ಏನು ಅಂದರೆ ಜಾತಂ ಪಾತಿ ಜಪಃ ಜಾತಂ ಹುಟ್ಟಿದವ್ರನ್ನ ಪಾಲನೆ ಅದರಿಂದ ಭಗವಂತನಿಗೆ ಜಪ ಅಂತ ಇದನ್ನು ಜಪ ಅನ್ನೋ ಅನುಸಂಧಾನ ಮಾಡಿದರೆ ಫಲ ಏನು ಬರ್ತಾ ಇದೆ ಅಂದರೆ ಜಕಾರ ಜನ್ಮವಿಚ್ಛೇದನ ಜನನ ಮರಣರೂಪವಾಗಿರ್ತಕ್ಕಂಥ ಸಂಸಾರದಿಂದ ಬಿಡುಗಡೆ ಪಕಾರ ಪಾಪನಾಶನ ಪಕಾರವನ್ನು ಉಚ್ಚಾರ ಮಾಡಿದ್ರೆ ಪಾಪನಾಶನ ಅನ್ನೋದಾಗ್ತಾ ಇದೆ ಅದಕ್ಕೆ ಈ ಜಪಾನೇ ಒಂದು ಯಜ್ಞ ಅಂತ ಈ ರೀತಿಯಾಗಿ ನಿತ್ಯದಲ್ಲೂ ಅನುಸಂಧಾನ ಮಾಡಬೇಕು ಹೀಗೆ ಈ ಶ್ವಾಸಕ್ರಿಯಾರೂಪವಾಗಿರ್ತಕ್ಕಂಥ ಈ ಉಸಿರಾಟದ ಪ್ರಕ್ರಿಯೆಯಲ್ಲಿ ಸೂರ್ಯ ಮತ್ತು ಚಂದ್ರ ಇವರಿಬ್ಬರ ಪಾತ್ರವನ್ನು ಕೂಡ ತಿಳಿಸ್ತಾರೆ ನಮ್ಮ ದೇಹದ ಬಲಭಾಗದಲ್ಲಿರ್ತಕ್ಕಂಥ ಪಿಂಗಳ ನಾಡಿಯಿಂದ ಬರತಕ್ಕಂಥವು ಮೂವತ್ತಾರು ಸಾವಿರ ಇದಕ್ಕೆ ಹಗಲು ನಾಡಿಗಳು ಅಥವಾ ದಿವಾ ನಾಡಿಗಳು ಅಂತಲೂ ಕಲಿತಾರೆ ಇದಕ್ಕೆ ಅಭಿಮಾನಿ ಸೂರ್ಯ ಹಂಸರೂಪಿ ಪರಮಾತ್ಮನ ಪ್ರೇರಣೆಯಿಂದ ಮುಖ್ಯ ಪ್ರಾಣ ದೇವರು ಸೂರ್ಯಾಂತರ್ಗತನಾಗಿದ್ದು ಪಿಂಗಳ ನಾಡಿ ಪ್ರಧಾನವಾಗಿರ್ತಕ್ಕಂಥ ಮೂವತ್ತಾರು ಸಾವಿರ ದಿವಾ ನಾಡಿಗಳ ದ್ವಾರ ಹಗಲಿನಲ್ಲಿ ಶ್ವಾಸಕ್ರಿಯೆಯನ್ನು ನಡೆಸ್ತಾರೆ ದೇಹಗತ ಎಡಪಾರ್ಶ್ವದಲ್ಲಿರ್ತಕ್ಕಂಥ ನಾಡಿಗಳಿಗೆ ಇಡ ನಾಡಿಗಳು ಅಂತದ್ದು ಮೂವತ್ತಾರು ಸಾವಿರ ಅದಕ್ಕೆ ರಾತ್ರಿ ನಾಡಿಗಳು ಅಂತ ಕೂಡ ಕರೆಯುವಂಥದ್ದು ಸ್ತ್ರೀ ನಾಡಿಗಳು ಅಂತಲೂ ಕರಿತೀವಿ ಬಲಭಾಗದ ನಾಡಿಗಳಿಗೆ ಪುರುಷ ನಾಡಿಗಳು ಎಡಭಾಗದ ನಾಡಿಗಳಿಗೆ ಸ್ತ್ರೀ ನಾಡಿಗಳು ಅಂತ ಕರೆಯೋದು ಇದಕ್ಕೆ ಭೇಷ ಅಂದರೆ ಭಾ ನಕ್ಷತ್ರ ಅವನಿಗೆ ಈಶಾ ಒಡೆಯರಾಗಿರ್ತಕ್ಕಂಥವರು ಚಂದ್ರ ಆ ಚಂದ್ರ ಹಂಸರೂಪಿ ಪರಮಾತ್ಮನಿಂದ ಪ್ರೇರಣೆಗೆ ಒಳಪಟ್ಟು ಮುಖ್ಯ ಪ್ರಾಣದೇವರು ಭೇಷ ನಾಮಕ ಚಂದ್ರನಲ್ಲಿ ಅಂತರ್ಗತರಾಗಿದ್ದು ರಾತ್ರಿ ಕಾಲದಲ್ಲಿ ರಯಿ ನಾಮಕರಾಗಿರ್ತಕ್ಕಂಥ ಭಾರತೀ ದೇವಿಯರ ದ್ವಾರ ಶ್ವಾಸ ಕಾರ್ಯಗಳನ್ನು ನಡೆಸ್ತಾರೆ ಹೀಗೆ ಪ್ರತಿನಿತ್ಯ ಎಪ್ಪತ್ತೆರಡು ನಾಡಿಗಳಲ್ಲೂ ಕೂಡ ಈ ಶ್ವಾಸೋಚ್ಛಾಸದ ಕಾರ್ಯ ಅನ್ನೋದಾಗ್ತಾ ಇದೆ ಪ್ರತಿನಿತ್ಯ ಇಪ್ಪತ್ತೊಂದು ಸಾವಿರ ಆರುನೂರು ಈ ರೀತಿ ನಿತ್ಯ ಅನುಸಂಧಾನ ಮಾಡತಕ್ಕಂಥ ಜೀವರಾಶಿಯನ್ನು ಕೈ ಪಿಡಿದು ಉದ್ಧರಿಸುವನು ಪರಮಾತ್ಮ ಕರಾವಲಂಬನವನ್ನು ಉದ್ಧಾರ ಮಾಡ್ತಾನೆ ಇಂತಹ ಪರಮಾತ್ಮ ಸರೋಜ ಬ್ರಹ್ಮ ಬವಾಂಡದೋಳು ತುಂಬಿಯನು ಸರ್ವತ್ರ ವ್ಯಾಪ್ತನಾಗಿ ಇದ್ದಾನೆ ಬ್ರಹ್ಮಾಂಡದಲ್ಲಿ ಹೇಗಿದ್ದಾನೋ ಹಾಗೆ ಪಿಂಡಾಂಡದಲ್ಲೂ ಇದ್ದಾನೆ ಇಂಥ ಉಸಿರಾಟದ ಪ್ರಕ್ರಿಯೆಯನ್ನು ಮಾಡಿ ಜೀವರಿಗೆ ಆಯುರ್ನಿಯಾಮಕನಾಗಿ ಸೂರ್ಯಚಂದ್ರರ ಮೂಲಕ ಪ್ರೇರಣೆಯನ್ನು ಮಾಡಿಸಿ ಆ ಉಸಿರಾಟದ ಪ್ರಕ್ರಿಯೆಯನ್ನೇ ಒಂದು ಜಪ ಅನ್ನೋ ಯಜ್ಞ ಅನ್ನೋ ಅನುಸಂಧಾನ ಮಾಡಿ ಸಮರ್ಪಣೆ ಮಾಡುವಂಥ ಪರಮಾನುಗ್ರಹವನ್ನು ಮಾಡ್ತಾರೆ ಪರಮಾತ್ಮ ಹಾಗೆಯೇ ನಾಲ್ಕು ಶರೀರಗಳಲ್ಲಿ ನಾಲ್ಕು ಹೆಸರಿನಿಂದ ಸ್ವರೂಪ ದೇಹದಲ್ಲಿ ಮಾತರಿಶ್ವ ಲಿಂಗ ದೇಹದಲ್ಲಿ ಸೂತ್ರನಾಮಕ ಅನಿರುದ್ಧ ದೇಹದಲ್ಲಿ ಪವಮಾನ ಸ್ಥೂಲ ದೇಹದಲ್ಲಿ ಮುಖ್ಯ ಪ್ರಾಣ ಅಂತ ನಾಲ್ಕು ಹೀಗೆ ಉಸಿರಾಟದ ಪ್ರಕ್ರಿಯೆಯನ್ನೇ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಜಪಯಜ್ಞ ಪ್ರತಿನಿತ್ಯ ಪ್ರತಿ ಕ್ಷಣ ನಿದ್ರಾವಸ್ಥೆ ಸುಷುಪ್ತಿಯವಸ್ಥೆ ಪ್ರಳಯ ಕಾಲದಲ್ಲೂ ಕೂಡ ವಾಯುದೇವರೇ ನಮ್ಮೊಳಗಿದ್ದು ಈ ಕಾರ್ಯವನ್ನು ಮಾಡಿ ಮಾಡಿಸ್ತಾರೆ ಅಂತ ಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಶ್ರೀಕೃಷ್ಣ